ಇಪ್ಪತ್ತೆಂಟನೇ ಸಂಧಿ ಗಣಪತಿ ಸ್ತೋತ್ರ ಸಂಧಿ ಅಥವಾ ವಿಘ್ನೇಶ್ವರ ಸಂಧಿ ಮೂಲ ರೂಪದಿಂದ ಗುರುಗಳನ್ನು ಜಗನ್ನಾಥದಾಸರು ಸ್ತೋತ್ರ ಮಾಡ್ತಾರೆ ಕರ್ಮಜ ದೇವತೆಗಳಿಗೆ ನಿಯತ ಗುರು ವಿಘ್ನೇಶ ಗೋಪಾಲದಾಸಕರು ಗಣಪತಿಯ ಅಂಶ ಅಂತ ಪ್ರತೀತಿ ಜಗನ್ನಾಥದಾಸರು ಸಹ್ಲಾದಾಂಶರು ಕರ್ಮಜ ದೇವತೆಗಳು ಮುಕ್ತಿ ಮಾರ್ಗದಲ್ಲಿ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಸತ್ಕರ್ಮಗಳಲ್ಲಿ ಬರುವಂಥ ಅನೇಕ ವಿಘ್ನಗಳನ್ನು ನಿವಾರಣೆ ಮಾಡಲಿ ಎನ್ನುವುದಕ್ಕಾಗಿ ನಮೋ ನಮೋ ಗುರು ಬರ್ಯ ಈ ರೀತಿಯಾಗಿ ಸ್ತೋತ್ರವನ್ನು ಮಾಡ್ತಾರೆ ಗುರುಪ್ರಸಾದೋ ಬಲವನ್ನ ತಸ್ಮಾತ್ ಬಲವತ್ತರಂತ್ ಇಂತಹ ಗಣಪತಿ ಆಕಾಶಕ್ಕೆ ಅಭಿಮಾನಿ ನಡು ನಡುವೆ ಬರು ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ನುಡಿದು ನುಡಿ ಸನ್ನಿಂದ ಪ್ರತಿ ಮರೆಯದಲೆ ಇತ್ಯಾದಿ ಎಲ್ಲ ಗಣಪತಿಯನ್ನು ವಿಶೇಷವಾಗಿ ಒಂದು ಸಂಧಿಯಲ್ಲಿ ಇಪ್ಪತ್ತೊಂದು ಪದ್ಯಗಳಿಂದ ಸ್ತೋತ್ರವನ್ನು ಮಾಡುತ್ತಾರೆ ಮೊದಲಿಗೆ ಗಣಪತಿ ವೇದವ್ಯಾಸದೇವರ ಕರುಣಾ ಪಾತ್ರ ಅಂತ ಪ್ರಾರಂಭವನ್ನು ಮಾಡುತ್ತಾರೆ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪರಿತುಪೇಳುವೆ ಪರಮಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ವೇದವ್ಯಾಸ ದೇವರ ಮಹಾನ್ ಅನುಗ್ರಹಕ್ಕೆ ಪಾತ್ರನಾದವನು ಗಣಪತಿ ಅಂತ ಸ್ತೋತ್ರ ಶ್ರೀ ಶಂಗ್ರಿ ಸರೋಜ ಭೃಂಗ ಮಹೇಶ ಸಂಭವ ಮನ್ಮನದೊಳು ಪ್ರಕಾಶಿಸನು ದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ ನೀ ಸಲಹು ಸಜ್ಜನರ ವೇದವ್ಯಾಸ ಕರುಣಾ ಪಾತ್ರ ಮಹದಾಕಾಶಪತಿ ಕರುಣಾಳು ಕೈಪಿಡದೆಮ್ಮನುದ್ಧರಿಸು ಪರಮಾತ್ಮನ ಪಾದಕಮಲದಲ್ಲಿ ಶ್ರೀಷನ್ ಅಂಗ್ರಿ ಸರೋಜ ಭೃಂಗ ಅಂದರೆ ದುಂಬಿಯಂತಿರುವ ಮಹೇಶ ಸಂಭವ ರುದ್ರದೇವರ ಪುತ್ರನಾದ ಗಣಪತಿಯೇ ಮನ್ಮನದೋಳು ಪ್ರಕಾಶಿಸನು ದಿನ ಪ್ರಾರ್ಥಿಸುವೇ ಪ್ರೇಮಾತಿಶಯದಿಂದ ನನ್ನ ಮನದಲ್ಲಿ ಅನುದಿನವೂ ನೀನು ಪ್ರಕಾಶಿಸ್ತಾ ಇರೋ ನಿನ್ನನ್ನು ಬಲು ಪ್ರೀತಿಯಿಂದ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಪ್ರಾರ್ಥಿಸುವೆ ಪ್ರೇಮ ಅತಿಶಯದಿಂದ ನೀನು ಸಲಹು ವೇದವ್ಯಾಸರ ಕರುಣಾಪಾತ್ರ ಮಹಾ ಆಕಾಶಕ್ಕೆ ನೀನು ಅಧಿಪತಿಯಾಗಿರೋನು ಕರುಣಾಳು ಕೈ ಪಿಡಿದ ಎಮ್ಮನ್ನು ಧರಿಸುವ ನಮ್ಮನ ಕೈ ಹಿಡಿದು ರಕ್ಷಣೆ ಮಾಡುವಂತೆ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಶ್ರೀಷನಂಗ್ರಿ ಸರೋಜ ಭೃಂಗ ವೈಷ್ಣವ ದೀಕ್ಷೆ ವೈಷ್ಣವ ಶಾಸ್ತ್ರಾಧ್ಯಯನ ಮೊದಲಾದವುಗಳಲ್ಲಿ ವಿಶೇಷವಾಗಿ ಮೊದಲಿಗೆ ಗಣಪತಿಗೆ ಪೂಜೆ ಅಂತ ಸ್ಕಾಂದಪುರಾಣ ಮೊದಲಾದವು ಹೇಳಿದೆ ವೈಷ್ಣವಾಧ್ಯ ದೀಕ್ಷಾಸು ಆದೌ ಪೂಜ್ಯೋ ಗಣಾಧಿಪ ವಿಜಯದಾಸರು ಹೇಳ್ತಾರೆ ಮುಂದೆ ನೀನವರ ಹಿಂದೆ ಗಣಪತಿ ರುದ್ರಪೂತ್ರ ಆದರೂ ವೈಷ್ಣವ ದೀಕ್ಷಾದಿ ಎಲ್ಲವನ್ನು ನಿರ್ವಿಘ್ನವಾಗಿ ನಡೆಸಿಕೊಡೋವನು ಗಣಪತಿ ಅದಕ್ಕೆ ಆದಿಯದ ಗಣಪತಿಯ ಪೂಜೆ ಹರಿವಾಯುಗಳ ಪರಮಭಕ್ತನಾದವನು ಗಣಪತಿ ಪರಮಾತ್ಮನ ಪಾದ ಕಮಲಗಳಲ್ಲಿ ದುಂಬಿ ಅಂತ ಸದಾ ಆಸಕ್ತನಾಗಿದ್ದಾನೆ ವೇದವ್ಯಾಸ ದೇವರಿಂದ ಮಹಾಭಾರತಾದಿ ಲೇಖನ ಕಾರ್ಯದಲ್ಲಿ ನಿಯಮಿಸಲ್ಪಟ್ಟಿದ್ದರಿಂದ ಅವರ ಕರುಣೆಗೆ ಪಾತ್ರನಾದವನು ಗಣೇಶ ಅಂತ ಅರ್ಥ ಇಲ್ಲಿ ಮಹದಾಕಾಶ ಅಂದರೆ ಭೂತಾಕಾಶ ಅಂತ ಅರ್ಥ ಅವ್ಯಾಕೃತ ಆಕಾಶ ಅಂತಲ್ಲ ಅದಕ್ಕೆ ಮಹಾಲಕ್ಷ್ಮೀ ದೇವಿ ಅಭಿಮಾನಿ ದೇವತೆ ಗಣಪತಿ ಭೂತಾಕಾಶಕ್ಕೆ ಅಭಿಮಾನಿಯಾದರೆ ಅವನ ಪುತ್ರ ಅಂತರಿಕ್ಷಾಭಿಮಾನಿ ಅದನ್ನು ಬೃಹದಾರಣ್ಯಕ ಭಾಷ್ಯದಲ್ಲಿ ಆಚಾರ್ಯರು ತಿಳಿಸ್ತಾರೆ ನಮೋಭಿಮಾನಿ ವಿಘ್ನೇಶೋ ವಿಷ್ಣುರ್ ಮಾಂಸಾಶ್ರಿತ ಸದಾ ಅಂತರಿಕ್ಷಾಭಿಮಾನಿ ಚ ತತ್ಸೂನು ರುದರೆ ಸ್ಥಿತ್ತ ಈ ಗಣೇಶ ವಿವಾಹಿತ ಸಿದ್ಧಿಬುದ್ಧಿಗಳ ಪತಿ ಎನ್ನೋದಕ್ಕೆ ತಿಳಿಸ್ತಾರೆ ಮಹೇಶ ಸಂಭವ ಗಣಪತಿಯನ್ನು ಮಹೇಶ ಸಂಭವ ಅಂದರೆ ರುದ್ರದೇವರ ಪುತ್ರ ಅಂದ ವರಾಹ ಪುರಾಣದಲ್ಲಿ ಗಣಪತಿಯ ಜನ್ಮವೃತ್ತಂತವನ್ನು ಈ ರೀತಿಯಾಗಿ ತಿಳಿಸ್ತಾರೆ ದೇವತೆಗಳೆಲ್ಲ ರುದ್ರದೇವರ ಹತ್ರ ಬಂದು ದುಷ್ಟರಿಗೆ ವಿಘ್ನ ಮಾಡಲಿಕ್ಕೆ ಶಿಷ್ಟರಿಗೆ ವಿಘ್ನವನ್ನು ಕಳೀಲಿಕ್ಕೆ ಒಬ್ಬ ದೇವತೆಯನ್ನು ಸೃಷ್ಟಿ ಮಾಡು ಅಂತ ಕೇಳ್ತಾರೆ ದುಷ್ಟರು ನಿನ್ನನ್ನು ಕುರಿತು ತಪಸ್ಸು ಮಾಡಿ ನಿನ್ನಿಂದಲೇ ಅವದ್ಧತ್ವ ವರಗಳನ್ನು ಪಡೆದು ಉನ್ಮತ್ತರಾಗಿ ಸಜ್ಜನರೇ ಹಿಂಸೆ ಮಾಡಬಾರದು ಈ ರೀತಿಯಾಗಿ ರುದ್ರದೇವರನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ ರುದ್ರದೇವರು ತಥಾಸ್ತು ಅಂಥೇಳಿ ಪಾರ್ವತಿಯ ಮುಖವನ್ನ ನೋಡಿದರು ಆಮೇಲೆ ಆಕಾಶವನ್ನ ನೋಡಿದ ನಿರಾಕಾರವಾಗಿರ್ತಕ್ಕಂಥ ಆಕಾಶಕ್ಕೆ ಒಂದು ಆಕಾರವನ್ನು ಕೊಡಲಿಕ್ಕೆ ಸಂಕಲ್ಪವನ್ನು ಮಾಡ್ತಾರೆ ರುದ್ರದೇವರು ಅದರ ಫಲವಾಗಿ ಪಾರ್ವತಿದೇವಿಯ ಮೈ ಮಣ್ಣಿನಿಂದ ಸ್ಫುರದ್ರೂಪಿ ತೇಜಸ್ವಿಯಾಗಿರ್ತಕ್ಕಂಥ ಕುಮಾರ ಹುಟ್ಟಿದ ಅವನ ಮಾನವ ಕಂಡು ರುದ್ರದೇವರು ಮಗು ನೀನು ಗಜಮುಖನ ಆಗು ಅಂತ ಹೇಳಿದ ಕುಮಾರ ತಕ್ಷಣ ಗಜಮುಖನಾದ ರುದ್ರದೇವರು ಮೈ ಕೊಡುವುಕೊಂಡು ರೋಮಗಳಿಂದ ಗಜಮುಖರಾದ ಅಸಂಖ್ಯ ವಿನಾಯಕ ಗಣಪಗಳನ್ನು ಸೃಷ್ಟಿ ಮಾಡಿದ ಆಗ ಚತುರ್ಮುಖ ಬ್ರಹ್ಮ ಪ್ರತ್ಯಕ್ಷನಾಗಿ ರುದ್ರದೇವರೇ ಈ ಕುಮಾರ ವಿನಾಯಕನು ವಿನಾಯಕ ಗಣಕಳಿಗೆ ಅಧಿಪತಿಯಾಗಲಿ ಅವನಿಗೆ ನೀನು ಅಧಿಪತಿಯಾಗು ನಿನ್ನ ವರಬಲದಿಂದ ಅವರು ಆಕಾಶದಲ್ಲೆಲ್ಲ ಕಡೆ ತಡೆ ಇಲ್ಲದೆ ಸಂಚಾರವನ್ನು ಮಾಡಲಿ ಅಂತ ಹೇಳ್ದ ಆಗ ರುದ್ರದೇವರು ಗಣಪತಿಗೆ ಒಂದು ವರವನ್ನು ಕೊಟ್ಟರು ಮಗು ನೀನು ಈ ವಿನಾಯಕ ಗಣಗಳಿಗೆ ಅಧಿಪತಿ ಆಗು ಸಜ್ಜನರು ನಾಹಂಕರ್ತ ಹರಿಕರ್ತ ಅನ್ನೋ ಭಾವನೆಯಿಂದ ಮಾಡುವಂತ ಸತ್ಕರ್ಮಗಳಿಗೆ ಈ ವಿನಾಯಕರು ವಿಘ್ನ ಮಾಡದಂತೆ ನೋಡ್ಕೋತಾರೆ ಅಹಂಕರ್ತ ಅಹಂಭೋಕ್ತ ಈ ರೀತಿಯಾಗಿ ಚಿಂತನೆ ಮಾಡಿ ಕರ್ಮ ಮಾಡುವಂತಹ ದುಷ್ಟಜನರಿಗೆ ವಿಘ್ನ ಮಾಡಲಿ ಅಕರ್ಮದಿಂದ ಪುಣ್ಯ ಸಾಧನೆ ಆಗದೇ ಇದ್ದಂತೆ ಮಾಡಿ ಪುಣ್ಯವನ್ನು ಆ ವಿನಾಯಕರಿಗೆ ಕೊಡು ಅದರಿಂದ ಅವರು ಪುಷ್ಟರಾಗಲಿ ಸಜ್ಜನರಿಗೆ ಅವರ ಕಾರ್ಯಗಳಲ್ಲಿ ವಿಘ್ನವನ್ನು ದೂರ ಮಾಡಿ ಸಿದ್ಧಿ ನೀಡುವ ನಿನಗೆ ಮೊದಲ ಪೂಜೆ ಅನ್ನೋದು ಆಗಲಿ ಅಹಂಕಾರದಿಂದ ನಿನ್ನನ್ನು ಯಾರು ಪೂಜೆ ಮಾಡೋದಿಲ್ವೋ ಅಂತಹ ದುಷ್ಟರಿಗೆ ವಿಘ್ನವನ್ನು ಮಾಡು ಅವರ ಪುಣ್ಯವನ್ನು ನೀನು ಅಪಹಾರ ಮಾಡು ಅಂತ ರುದ್ರ ಗಣೇಶನಿಗೆ ವಿನಾಯಕ ಆಧಿಪತ್ಯ ಪದವಿಯಲ್ಲಿ ವೈಭವದಿಂದ ಪಟ್ಟಾಭಿಷೇಕವನ್ನು ಮಾಡ್ತಾನೆ ಆಕಾಶದ ಸಕಾರಮೂರ್ತಿ ಗಣೇಶ ಆಕಾಶಕ್ಕೆ ಅಭಿಮಾನಿ ಆಕಾಶದಲ್ಲಿ ಸದಾ ಸಂಚಾರವನ್ನು ಅಡೆಕಡೆ ಇಲ್ಲದೆ ನಿರ್ವಿಘ್ನವಾಗಿ ಮಾಡ್ತಾ ಇರ್ತಾನೆ ಆದ್ದರಿಂದ ಮನ್ಮನದೊಳು ನನ್ನ ಮನಸ್ಸಿನಲ್ಲೂ ನನ್ನ ಹೃದಯಾಕಾಶದಲ್ಲೂ ಕೂಡ ಅದೇ ರೀತಿಯಾಗಿ ಸದಾ ಪ್ರಕಾಶಮಾನನಾಗಿ ಇರುವು ಸಜ್ಜನರು ಅಜ್ಞಾನದಿಂದ ಅಹಂಕರ್ತ ಅಂತ ಅಹಂಕಾರದಿಂದ ಕರ್ಮ ಮಾಡಿದರೆ ಆಗ ಗಣೇಶ ವಿಘ್ನವನ್ನು ಮಾಡ್ತಾನೆ ತಮ್ಮ ಅಜ್ಞಾನ ಅಶಕ್ತಿ ಅಹಂಕಾರಗಳ ಅರಿವಾಗುವಂತೆ ಅವರಿಗೆ ಮಾಡ್ತಾನೆ ಅದಕ್ಕೆ ಅವನ ಕೈಯಲ್ಲಿ ಅಂಕುಶವನ್ನು ಹಿಡ್ಕೊಂಡಿದ್ದಾನೆ ಗಣೇಶ ಇನ್ನೊಂದು ಕೈಯಲ್ಲಿ ಪಾಶವನ್ನು ಕೂಡ ಅದೇ ಗಣಪತಿ ಧರಿಸಿದ್ದಾನೆ ಅಹಂಭೋಕ್ತ ಈ ರೀತಿಯಾಗಿ ಅಹಂಕಾರದಿಂದ ಕಾಮ್ಯಕರ್ಮ ಮಾಡುವಂಥವರಿಗೆ ಅನರ್ಥಕರವಾಗಿರ್ತಕ್ಕಂಥ ಅಹಿತಾರ್ಥಗಳನ್ನು ಅವರಿಗೆ ಹಿತ ಆಗದೇ ಇರುವಂತಹ ಅಹಿತಾರ್ಥಗಳನ್ನು ಕೊಟ್ಟು ಅವರ ಕೊರಳಿಗೆ ಮೋಹ ಪಾಶವನ್ನು ಕೂಡ ಬಿಗಿತಾನೆ ಕೊನೆಗೆ ನರಕದಲ್ಲಿ ತಳುತಾನೆ ಸಜ್ಜನರಿಗೆ ಭಗವಂತನ ಸ್ವಾತಂತ್ರ್ಯದ ಬಗ್ಗೆ ಜ್ಞಾನವನ್ನು ಕೊಟ್ಟು ಸಂರಕ್ಷಣೆಯನ್ನು ಕೂಡ ಇದೇ ಗಣಪತಿ ಮಾಡ್ತಾನೆ ಇಂತಹ ಗಣಪತಿ ವೇದವ್ಯಾಸ ಕರುಣ ವೇದವ್ಯಾಸ ದೇವರು ಮಹಾಭಾರತದಲ್ಲಿ ಮಹಾಭಾರತ ಲೇಖನ ಕಾರ್ಯವನ್ನು ಗಣೇಶನಿಗೆ ಹೇಳ್ತಾರೆ ಆಗ ಗಣೇಶ ಹೇಳ್ತಾನೆ ನಾನೇನೋ ಬರೀತೀನಿ ಬರೀಲಿಕ್ಕೆ ಪ್ರಾರಂಭ ಮಾಡಿದೆ ಅಂತ ಆದರೆ ನನ್ನ ಲೇಖನಿ ಕ್ಷಣ ಮಾತ್ರನೂ ನಿಲ್ಲಬಾರದು ಈ ರೀತಿಯಾಗಿ ಗಣೇಶ ಹೇಳಿದಾಗ ಈ ಪಂಥಾಹ್ವಾನವನ್ನು ವೇದವ್ಯಾಸ ದೇವರು ಸ್ವೀಕಾರ ಮಾಡ್ತಾರೆ ಒಂದು ನಿಬಂಧನೆಯನ್ನು ಕೂಡ ಆ ಸಂದರ್ಭದಲ್ಲಿ ಆಗ್ತಾರೆ ಅರ್ಥ ತಿಳ್ಕೊಳ್ಳದೆ ನೀನು ಬರೀಬಾರ್ದು ಆಗ್ಲೆಯಿಂದ ಗಣೇಶ ವೇದವ್ಯಾಸ ದೇವರು ಮಧ್ಯ ಮಧ್ಯದಲ್ಲಿ ಕೂಟ ಶ್ಲೋಕಗಳನ್ನು ಅಂದರೆ ತಿಳಿಲಿಕ್ಕೆ ಬಹಳ ಕಷ್ಟಕರವಾಗಿರ್ತಕ್ಕಂಥ ಶ್ಲೋಕಗಳನ್ನು ರಚನೆ ಮಾಡಿ ಹೇಳ್ತಾರೆ ಗಣೇಶ ಆ ಸಂದರ್ಭದಲ್ಲಿ ಕ್ಷಣಕಾಲ ಲೇಖನಿಯನ್ನು ನಿಲ್ಲಿಸ್ತಾನೆ ಅರ್ಥ ಮಾಡಿಕೊಂಡು ಲೇಖನಿಯನ್ನು ಮತ್ತೆ ಪುನಃ ಕೈ ತಗೊಂಡು ಬರೀಲಿಕ್ಕೆ ಪ್ರಾರಂಭ ಮಾಡ್ತಾನೆ ಈ ಮಧ್ಯದಲ್ಲಿ ವೇದವ್ಯಾಸ ದೇವರು ಮುಂದಿನ ಶ್ಲೋಕವನ್ನು ರಚನೆ ಮಾಡಿ ಮುಂದುವರೆಸ್ತಾರೆ ಅಂತ ಹೇಳ್ತಾರೆ ಈ ಕಥೆಯಲ್ಲಿ ಗಣೇಶನಿಗೆ ಅಹಂಕಾರ ಬಂತಂತೆ ಅದನ್ನು ವೇದವ್ಯಾಸದೇವರು ಮುರಿದರು ಅಂತ ಈ ರೀತಿಯಾಗಿ ವಸ್ತುತಃ ಎರಡೂ ಇಲ್ಲ ಇದು ವರಾಹುರಾಣದಲ್ಲಿ ಉಲ್ಲೇಖ ಆಗಿರುವಂಥದ್ದು ಚಾಣಕ್ಯ ಸಂಗ್ರಹದಲ್ಲಿ ಹೇಳದಂತೆ ಲೇಖಕನ ಲಕ್ಷಣ ಅಂದರೆ ಹೀಗಿರಬೇಕು ಅನ್ ಸಕೃದು ಸಕೃದುತ ಗೃಹೀತಾರ್ಥೋ ಲಘುಹಸ್ತೋ ಜಿತಾಕ್ಷರ ಸರ್ವಶಾಸ್ತ್ರ ಸಮಾಲೋಕಿ ಲೇಖಕ ಅಂದರೆ ಹೇಗಿರಬೇಕು ಅನ್ನೋ ಕೂಡ ಲಕ್ಷಣಗಳೇನು ಅನ್ನೋದನ್ನು ಅಲ್ಲಿ ತಿಳಿಸ್ತಾರೆ ಒಂದು ಸಲ ಹೇಳಿದ ಮಾತ್ರಕ್ಕೆ ಅದರ ಅರ್ಥವನ್ನ ತಿಳಿಯುವಂತಹ ಯೋಗ್ಯತೆ ಇರಬೇಕು ಲೇಖಕನಿಗೆ ತಕ್ಷಣದಲ್ಲಿ ಶೀಘ್ರದಲ್ಲಿ ತಪ್ಪಿಲ್ಲದೆ ಬರೆಯಬಲ್ಲ ಸಾಮರ್ಥ್ಯ ಇರಬೇಕು ಲೇಖಕನಾದವನು ಸರ್ವಶಾಸ್ತ್ರ ಪರಂಗತನಾಗಿರಬೇಕು ಅವನೇ ಉತ್ತಮ ಲೇಖಕ ಶುದ್ಧವಾದ ಹಸ್ತಪ್ರತಿಯನ್ನು ಇಂತಹ ಲೇಖಕರಿಂದ ಮಾತ್ರ ನಿರೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಆದ್ದರಿಂದ ಗಣೇಶ ಅಹಂಕಾರವನ್ನು ಪಟ್ಟೇ ಇಲ್ಲ ತಾನು ಉತ್ತಮ ಲೇಖಕ ಅನ್ನಿಸ್ಕೋಬೇಕು ನನ್ನ ಲೇಖನಿ ಸೋತೂ ಕ್ಷಣವೂ ಇಲ್ಲದೆ ನಿರಗ್ಗಳವಾಗಿ ಶುದ್ಧವಾಗಿ ತಪ್ಪಿಲ್ಲದೆ ಬರೆಯುವಂಥ ಶಕ್ತಿಯನ್ನು ಅನುಗ್ರಹಿಸುವಂಥ ವೇದವ್ಯಾಸ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾನೆ ವೇದವ್ಯಾಸ ದೇವರು ಕರುಣೆಯಿಂದ ಅಷ್ಟೇ ಸಾಲದೂ ಒಮ್ಮೆ ಹೇಳಿದ ಮಾತ್ರಕ್ಕೆ ಅದರ ಅರ್ಥವನ್ನು ತಿಳಿದುಕೊಳ್ಳುವಂಥ ಸಾಮರ್ಥ್ಯವನ್ನು ನಿನಗೆ ನಾನು ಅನುಗ್ರಹ ಮಾಡ್ತೀನಿ ಆದ್ದರಿಂದ ನೀನು ತಿಳಿಯದೇ ಬರೆಯಬೇಡ ಅಂತ ಈ ರೀತಿಯಾಗಿ ಹೀಗೆ ವೇದವ್ಯಾಸದೇವರು ಗಣಪತಿಗೆ ಪರಮಾನುಗ್ರಹವನ್ನು ಮಾಡಿದ್ದಾರೆ ಅದನ್ನು ವೇದವ್ಯಾಸ ಕರುಣಾ ಪಾತ್ರ ಅಂತ ಒಂದೇ ಶಬ್ದದಲ್ಲಿ ತಿಳಿಸ್ತಾರೆ ಎಲ್ಲರನ್ನು ಬಿಟ್ಟು ಗಣೇಶನಿಗೆ ಅಗ್ರಪೂಜೆಯ ವರವನ್ನು ದೇವರು ಗಣಪತಿಗೆ ಯಾಕೆ ಕೊಟ್ಟ ಆತ ಆಕಾಶಕ್ಕೆ ಅಭಿಮಾನಿ ಆಕಾಶ ಅಂದ್ರೇನು ಅವಕಾಶ ಅಂತ ಅರ್ಥ ಅವಕಾಶ ನೀಡುವ ಸ್ವಭಾವದ್ದು ವಿಘ್ನಗಳ ತಡೆಯನ್ನು ದೂರ ಸರಿಸಿದಾಗಲೇ ಅವಕಾಶ ಅನ್ನೋದು ಪ್ರಾಪ್ತಿಯಾಗೋದಕ್ಕೆ ಸಾಧ್ಯ ಅದಕ್ಕೆ ಅಂತಲೇ ವಿಘ್ನವನ್ನು ಕಳೆಯುವ ಸಾಮರ್ಥ್ಯವನ್ನು ಕೂಡ ರುದ್ರದೇವರು ಗಣಪತಿಗೆ ಕೊಟ್ಟಿದ್ದಾರೆ ವಿಘ್ನ ನಿವಾರಣೆ ಆಗದೆ ಕಾರ್ಯವನ್ನು ಪ್ರಾರಂಭ ಮಾಡುವಂತಿಲ್ಲ ವಿಘ್ನ ನಿವಾರಣೆಗಿಂತ ಮೊದಲಿಗೆ ಗಣೇಶನ ಪೂಜೆ ಮಾಡೋದು ವಿಘ್ನ ನಿವಾರಣೆಗಾಗಿ ಅತ್ಯಂತ ಅನಿವಾರ್ಯ ಹೀಗಾಗಿ ಮಹತ್ತಾಗಿರ್ತಕ್ಕಂಥ ಭೂತಾಕಾಶಕ್ಕೆ ಅಧಿಪತಿಯಾದ ಗಣೇಶ ಮೊದಲ ಪೂಜೆಯನ್ನು ಸ್ವೀಕಾರ ಮಾಡಿ ಕರುಣೆಯಿಂದ ಕೈ ಹಿಡಿದು ನಮ್ಮನ್ನು ಉದ್ಧರಿಸಲಿ ಅಂತ ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸ್ತಾರೆ ಆದ್ದರಿಂದನೇ ವೇದವ್ಯಾಸ ಕರುಣಾ ಪಾತ್ರ ಸಜ್ಜನರ ನೀ ಸಲಹು ಮಹದ ಆಕಾಶಪತಿ ಕರುಣಾಳು ಕೈ ಪಿಡದೆ ಅಮ್ಮನ ಉದ್ಧರಿಸು ಅಂತ ಈ ರೀತಿಯಾಗಿ ಮೊದಲಿಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡೋದು